ಇವರು ಉರ್ದು ಭಾಷೆಯಲ್ಲಿಯೂ ಅರಬ್ಬಿ ಪಾರಸಿಗಳಲ್ಲಿಯೂ ಸಹ ವಿದ್ವಾಂಸರೆಂದು ಹೆಸರಾಗಿದ್ದರು ಮುಸ್ತಾಫಾ ಸಾಹೇಬರು ಒಳ್ಳೆಯವರು ಸೌಮ್ಯವಾದ ಸ್ವಭಾವ ಸ್ನೇಹ ಪ್ರವೃತ್ತಿಯುಳ್ಳವರು ಊರಿನಲ್ಲಿದ್ದ ಎಲ್ಲಾ ಸ್ಕೂಲುಗಳ ಉಪಾಧ್ಯಾಯರುಗಳು ಅವರಿಗೆ ಮನ್ನಣೆಯನ್ನು ವಿಶ್ವಾಸವನ್ನು ತೋರುತ್ತಿದ್ದರು ಇನ್ಸ್ಪೆಕ್ಟರ್ ಅವರು ನಾವು ಇಲ್ಲಿ ಬುಡ್ಡು ಸಾಹೇಬರೆಂದು ಕರೆಯೋಣ ಇದೇ ಅವರಿಗೆ ವಿದ್ಯಾರ್ಥಿಗಳು ಇಟ್ಟಿದ್ದ ಹೆಸರು ಬುಡ್ಡು ಸಾಹೇಬರು ಮೊದಲನೆಯ ಸಾರಿ ಮುಳಬಾಗಿಲಿಗೆ ಬಂದಾಗ ಅಲ್ಲಿಯೇ ದರ್ಗಾಕ್ಕೆ ಭೇಟಿ ಕೊಟ್ಟರು ದರ್ಗಾ ಎನ್ನುವುದು ಮಹಮ್ಮದಿಯ ಸಾಧುಸಂತರ ಸಮಾಧಿಗಳಿರುವ ಸ್ಥಳ ಅದು ಪವಿತ್ರ ಸ್ಥಳ ಯಾತ್ರಾ ಸ್ಥಳ ಮುಳುಬಾಗಿಲಿನ ದರ್ಗಾ ಪ್ರಸಿದ್ಧವಾದದ್ದು ಎಂಟು ವರ್ಷಕ್ಕೋ ಹತ್ತು ವರ್ಷಕ್ಕೊ ಒಂದು ಸಾರಿ ಜಾತ್ರೆ ನಡೆಯುತ್ತಿತ್ತು ಆ ಜಾತ್ರೆಗೆ ಉಸ್ ಎಂದು ಹೆಸರು ಅದಕ್ಕಾಗಿ ಪೆನುಕೊಂಡೆ ಚಿತ್ತೂರು ಪುಂಗನೂರು ಮೊದಲಾದ ಕಡೆಗಳಿಂದಲೂ ಮುಳುಬಾಗಿಲಿನ ಸುತ್ತಮುತ್ತಲಿನ ಪ್ರದೇಶಗಳಿಂದಲೂ ಭಕ್ತಾದಿಗಳು ತಂಡತಂಡವಾಗಿ ಬರುತ್ತಿದ್ದರು ಒಂದು ಕಟ್ಟುಪಾಡಿನ ಪಾಡಿನಂತೆ ಗೊತ್ತಾದ ಒಬ್ಬ ಫಕೀರನು ದರ್ಗಾದಲ್ಲಿ ಗೊತ್ತಾದ ಕಡೆ ದೀಕ್ಷಾಬದ್ಧನಾಗಿ ಕುಳಿತು ಜನಕ್ಕೆ ದರ್ಶನ ಕೊಡುವನು ಅವನ ಪಕ್ಕದಲ್ಲಿ ಒಂದು ನವಿಲುಗರಿಗಳ ಕಟ್ಟು ಆಶೀರ್ವಾದ ಮಾಡುವುದಕ್ಕಾಗಿ ಮುಂದುಗಡೆ ಆಲಮಡ್ಡಿ ಉದುಬತ್ತಿ ಮೊದಲಾದ ಪರಿಮಳ ದ್ರವ್ಯಗಳು ಕೆಲವೊಂದಿ ಪಂಜರದಲ್ಲಿ ಒಂದು ಪಕ್ಷಿಯನ್ನು ಇರಿಸಿಕೊಂಡಿರುತ್ತಿದ್ದರು ಪಕೀರರಲ್ಲಿ ನಾಲ್ಕು ಪಂಗಡಗಳುಂಟಂತೆ ಆ ನಾಲ್ಕರಲ್ಲಿ ಒಂದೊಂದು ಪಂಗಡಕ್ಕೆ ಒಂದೊಂದು ಪರ್ಯಾಯ ಈ ಪರ್ಯಾಯ ವ್ಯವಸ್ಥೆಯ ತಪಶೀಲುಗಳು ನನ್ನ ಚಿಕ್ಕಜ್ಜಂದಿರಿಗೆ ತಿಳಿದಿತ್ತಂತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ದೂಕಲೆಗಳು ಅವರಲ್ಲಿ ಇದ್ದವಂತೆ ಆ ಕಾರಣದಿಂದ ದರ್ಗಾಕ್ಕೆ ಸಂಬಂಧಪಟ್ಟ ಜನ ನನ್ನ ತಾತಂದಿರಲ್ಲಿಗೆ ಆಗಾಗ ಬರುವರು ಗೊತ್ತಾದ ಫಕೀರನು ಗೊತ್ತಾದಷ್ಟು ದಿವಸ ಎಂಟು ದಿವಸಕ್ಕೋ ಹತ್ತು ದಿವಸಕ್ಕೊ ಒಂದು ಅಲಂಕೃತ ಮಂಟಪದಲ್ಲಿ ಪಟ್ಟ ಕುಳಿತು ಆದ ಮೇಲೆ ಕಡೆಯ ದಿನ ಊರಲ್ಲೆಲ್ಲ ಮೆರವಣಿಗೆ ಬರುವುದು ನಾಲ್ಕು ಕೋಲುಗಳಿಗೆ ದೊಡ್ಡ ಕನಾತನ್ನು ಕಟ್ಟಿ ಚಪ್ಪರ ಮಾಡುತ್ತಿದ್ದರು ಆ ಚಪ್ಪರದ ಕೆಳಗೆ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 ಮತತ್ವಗಳಲ್ಲಿಯೂ ಶಾಸ್ತ್ರಗಳಲ್ಲಿಯೂ ಗಾಢವಾದ ನಂಬಿಕೆ ಅವರು ದರ್ಗಾಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಒಬ್ಬ ವೃದ್ಧರು ಅವರಿಗೆ ದರ್ಗಾ ಇತಿಹಾಸವನ್ನು ಹೇಳುತ್ತಾ ಅಲ್ಲಿರುವ ಮುಖ್ಯ ಸಮಾಧಿಯು ಹೈದರ್ವಲಿ ಎಂಬ ಮಹಾತಪಸ್ವಿಯದೆಂದು ಆ ಹೈದರ್ವಲಿ ಬೆಟ್ಟದ ತುದಿಯಲ್ಲಿ ಇರುವ ಗುಹೆಯಲ್ಲಿ ತಪಸ್ಸು ಮಾಡುತ್ತಿದ್ದನೆಂದು ಅಲ್ಲಿರುವ ಕೋಣೆಯಲ್ಲಿ ಆತ ಸ್ನಾನ ಮಾಡುತ್ತಿದ್ದನೆಂದು ತಿಳಿಸಿದರು ಈ ವೃತ್ತಾಂತ ಬುಡ್ಡು ಸಾಹೇಬರಿಗೆ ತುಂಬಾ ಕುತುಕವನ್ನುಂಟು ಮಾಡಿತು ತಾವು ಆಗವಿಗೆ ಹೋಗಬೇಕೆಂದು ಆ ದೋಣೆಯನ್ನು ನೋಡಬೇಕೆಂದು ಇಷ್ಟಪಟ್ಟು ತಮ್ಮ ಕೋರಿಕೆಯನ್ನು ಮುಸ್ತಾಫಾ ಸಾಹೇಬರೇ ಮೊದಲಾದ ಸ್ಕೂಲು ಮೇಷ್ಟರುಗಳಿಗೆ ಹೇಳಿದರು ಆ ಮೇಷ್ಟರುಗಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡು ಕೊಂಚ ಪಿಸುಮಾತ್ರ ನಾಡಿಕೊಂಡು ಕಡೆಗೆ ಆಗಬಹುದು ಏರ್ಪಾಡು ಮಾಡೋಣ ನಾಲ್ಕೈದು ದಿನ ಬಿಡುವು ಕೊಟ್ಟರೆ ತಜಮೀಜು ತಜಮೀಜು ನಡೆಸುವುದಾಗುತ್ತೆ ಎಂದು ಭಿನಯಿಸಿದರು ಬುಡ್ಡು ಸಾಹೇಬರು ಆಗಲಿ ಈಗ ಅವಸರವಿಲ್ಲ ಅಕ್ಟೋಬರ್ ನವೆಂಬರ್ ತಿಂಗಳ ವೇಳೆಗೆ ಮತ್ತೆ ನಾನು ಬರುತ್ತೇನೆ ಆಗ ಬೆಟ್ಟ ಹಾಕೋಣ ಎಂದರು ಈಗ ಬುಡ್ಡು ಸಾಹೇಬರ ವ್ಯಕ್ತಿ ಸ್ವರೂಪವನ್ನು ಗಮನಿಸಬೇಕು ಸ್ಥೂಲಕಾಯ ಅವರ ವಯಸ್ಸು ಆಗ ಸುಮಾರು ನಲವತ್ತೈದು ಬಣ್ಣ ಕಪ್ಪು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 ಹೊರಜೆ ಹಗ್ಗಗಳು ಒಂದು ನೂರು ಕಲ್ಲು ಸಕ್ಕರೆ ದ್ರಾಕ್ಷಿ ಖರ್ಜೂರ ಚೂರುಗಳ ಪಟ್ಟಣಗಳು ನೂರೈವತ್ತು ಇನ್ನೂರು ಮಂದಿ ಹುಡುಗರು ಈ ಹುಡುಗರಲ್ಲಿ ಎಲ್ಲಾ ಮತಗಳವರು ಇದ್ದರು ಬ್ರಾಹ್ಮಣರು ಇದ್ದರು ಆ ಶನಿವಾರದ ಹಿಂದಿನ ದಿವಸ ಮೇಷ್ಟರುಗಳು ತಮ್ಮ ವಿದ್ಯಾರ್ಥಿಗಳಿಗೆಲ್ಲ ತಾಕೀತು ಮಾಡಿದ್ದರು ಶನಿವಾರ ಸ್ಕೂಲ್ಗೆ ರಜಾ ಆದರೆ ನೀವು ಬೆಳಗ್ಗೆ ಐದು ಗಂಟೆಯ ವೇಳೆಗೆ ಬೆಳಗಾಗುವುದಕ್ಕೆ ಮುಂಚೆ ಬೆಟ್ಟದಡಿಯಲ್ಲಿ ಗೋಪಾಲಕೃಷ್ಣ ಸ್ವಾಮಿ ಗುಡಿಯ ಹತ್ತಿರ ಸೇರಿರ ಅಲ್ಲಿಂದ ಬೆಟ್ಟ ಹತ್ತುವುದರಲ್ಲಿ ಬರತಕ್ಕದ್ದು ನಾವು ಹೇಳಿದಂತೆ ಎಳೆಯ ತಕ್ಕದ್ದು ಅಥವಾ ತಳ್ಳತಕ್ಕದ್ದು ಅಲ್ಲಲ್ಲಿ ನಾವು ಹೇಳಿದಾಗ ನಿಲ್ಲ ತಕ್ಕದ್ದು ಹತ್ತು ಹನ್ನೊಂದು ಗಂಟೆಯ ವೇಳೆಗೆ ಹಿಂತಿರುಗುತ್ತೇವೆ ಆಗ ಅಲ್ಲಿಗೆ ನಿಮ್ಮ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 ಹಿಂದೆ ಒಂದು ಮುಂದೆ ಒಂದು ಹೀಗೆ ಹೊರಜೆಯ ಹಗ್ಗಗಳನ್ನು ಕಟ್ಟಿ ತೇರನ್ನು ಎಳೆಯಲು ನಿಂತ ಹುಡುಗರು ಹಗ್ಗಗಳನ್ನು ಹಿಡಿದು ನಿಂತರು ದೊಡ್ಡವರಾದ ಕೆಲ ಮಂದಿ ವಿದ್ಯಾರ್ಥಿಗಳನ್ನು ಸಾಹೇಬರ ಪುಷ್ಠ ಭಾಗದಲ್ಲಿ ನಿಲ್ಲಿಸಿ ಅದನ್ನು ಅದನ್ನು ಹಿಡಿದುಕೊಂಡಿರುವಂತೆ ಹೇಳಿದರು ಇಬ್ಬರು ಮೂವರು ಮೇಷ್ಠರುಗಳು ಮುಂದೂಗಡೆ ಎರಡು ಪಕ್ಕಗಳಲ್ಲೂ ನಿಂತು ಹಗ್ಗಗಳನ್ನು ಮೆತ್ತಗೆ ಹಗುರವಾಗಿ ಸೆಳೆಯುವರು ಸಾಹೇಬರು ಹೆಜ್ಜೆಯನ್ನೆತ್ತಿ ಮುಂದಿಡುವರು ಹೀಗೆ ಹೆಜ್ಜೆ ಹೆಜ್ಜೆಯಾಗಿ ಸವಾರಿ ಮುಂದಕ್ಕೆ ಬೆಳೆಯಿತು ಮುಂದೂಗಡೆಯ ಎರಡು ಹಗ್ಗಗಳ ಸೆಳೆತದಿಂದ ಅವರಿಗೆ ಬಲ ಹಿಂದುಗಡಿಯ ಎರಡು ಒತ್ತಡದಿಂದಲೂ ಬಲ ಹೀಗೆ ಹತ್ತಿಪ್ಪತ್ತು ಹೆಜ್ಜೆಗಳಾದಾಗ ಸಾಹೇಬರಿಗೆ ಆಯಾಸವಾಗುವುದು ಅವರು ಕೈಸನ್ನೆಯಿಂದ ಅದನ್ನು ತೋರಿಸುವರು ಆಗ ಮೇಷ್ಠರುಗಳು ಅಲ್ಲಾಹೋ ಅಕ್ಬರ್ ಎಂದು ಕೂಗುವರು ಆಗ ದಮ್ ತೆಗೆದುಕೊಳ್ಳುವುದಕ್ಕಾಗಿ ಎಲ್ಲರೂ ನಿಲ್ಲುವರು ಈಗ ಕಲ್ಲು ಸಕ್ಕರೆ ದ್ರಾಕ್ಷಿ ಖರ್ಜೂರಗಳ ಸಮಾರಾಧನೆ ಉಡುಗರಿಗೆಲ್ಲ ಒಂದೊಂದು ಪಟ್ಟಣ ಕೊಡುವರು ಹೀಗೆ ಸಾಗಿ ಶಿಖರವನ್ನು ತಲುಪುವ ವೇಳೆಗೆ ಸುಮಾರು ಒಂಬತ್ತೂವರೆ ಗಂಟೆ ಆಯಿತು ಅಲ್ಲಿ ಕೊಂಚ ವಿಶ್ರಾಂತಿ ಸಾಹೇಬರು ನೋಡಬೇಕಾದದನ್ನೆಲ್ಲ ನೋಡಿ ಸಂತೋಷ ವ್ಯಕ್ತಪಡಿಸಿದ ಬಳಿಕ ಅವರೋಹಣ ಪ್ರಾರಂಭ ಆದರೆ ಈಗ ಹಗಗಳ ಎಳೆತ ಹಿಂದುಗಡೆಯಿಂದ ಮತ್ತು ಹಿಂಭಾಗದ ಒತ್ತಡವಿಲ್ಲ ಇಳಿಯುವ ಅವಸರದಲ್ಲಿ ಸಾಹೇಬರು ಮುಗಿಸಬಾರದು ಆದ್ದರಿಂದ ಅವರ ವೇಗವನ್ನು ಹಿಂಬದಿಯಿಂದ ತಡೆಯತಕ್ಕದು ಈಗ ಅಲ್ಲಲ್ಲಿ ಮಜಲು ಮಾಡುವ ಅವಶ್ಯಕತೆ ಕಡಿಮೆ ಎಲ್ಲೋ ಮೂರು ನಾಲ್ಕು ಕಡೆಗಳಲ್ಲಿ ಮಾತ್ರ ಬೆಟ್ಟದಾಡಿ ಸೇಡುವ ವೇಳೆಗೆ ಗಂಟೆ ಹನ್ನೆರಡಕ್ಕೆ ಮೇಲಾಗಿತ್ತು ಶೀತಕಾಲವಾದ್ದರಿಂದ ಯಾರಿಗೂ ಹೆಚ್ಚು ಆಯಾಸ ತೋರಲಿಲ್ಲ ಮರನೆಯ ದಿನ ಭಾನುವಾರ ಆ ಮಧ್ಯಾಹ್ನ ಆಂಗ್ಲೋ ಹಿಂದೂಸ್ತಾನಿ ಸ್ಕೂಲು ಕಟ್ಟಡದಲ್ಲಿ ಉಪಾಧ್ಯಾಯರು ಶಿಷ್ಯರುಗಳು ಎಲ್ಲ ಸೇರಿದ್ದರು ಇನ್ಸ್ಪೆಕ್ಟರ್ ಸಾಹೇಬರ ಸವಾರಿಯಲ್ಲಿಗೆ ಬಂದಿತ್ತು ಅವರು ಎಲ್ಲರಿಗೂ ತಮ್ಮ ತಿಳಿಸಿ ದೇವರು ಶುಭ ಮಾಡಲಿ ಎಂದು ಕೋರಿದ್ದಲ್ಲದೆ ಎಲ್ಲರಿಗೂ ಕೊಂಚ ಕೊಂಚ ಸಕ್ಕರೆ ಹಂಚಿದರು ಅದು ಮುಳಬಾಗಿಲಿನ ಮೊಗದ ಸಕರೆ ಕಾಷ್ಟಿ ಸಕ್ಕರೆ ಕಾಷ್ಟಿಮದಾಸಾಹೇಬರ ಮಳಿಗೆದು ಇಂಥದ್ದು ನನ್ನ ಚಿಕ್ಕಂದಿನ ಕಾಲ